ತರಂಗ ಕೃತಕೃತರಾದ ವಿಶ್ವಾಮಿತ್ರರು ಲೋಪಾಮುದ ಅಗಸ್ತ್ಯರು ಒಪ್ಪಿಸಿದ ಪೂಜೆಯನ್ನು ಒಪ್ಪಿಸಿಕೊಂಡು ನರ್ಮದಾ ತೀರಕ್ಕೆ ಹೊರಟರು ದಾರಿಯುದ್ದಕ್ಕೂ ಆಶ್ರಮ ಆಶ್ರಮದಲ್ಲಿಯೂ ಇರಲಿ ಅಡಿಗಡೆಯೂ ಎಲ್ಲರೂ ಅವರಿಗೆ ಸತ್ಕಾರ ಮಾಡುತ್ತಿದ್ದಾರೆ ತಿಳಿದವರು ಇರಲಿ ತಿಳಿಯದವರು ಕೂಡ ಆ ತೇಜಸ್ಸನ್ನು ಕಂಡು ಸಂತೋಷಭರಿತರಾಗಿ ಪ್ರಣಾಮ ಮಾಡುತ್ತಿದ್ದಾರೆ ಭಗವಂತರು ಕಣ್ಣು ಬಿಟ್ಟು ಬಿಟ್ಟು ಬಿಟ್ಟು ಭಗವಂತರು ಕಣ್ಣು ಬಿಟ್ಟಿರುವುದುಂಟು ಅವರಿಗೆ ರೂಪದರ್ಶನವಾಗುವುದುಂಟು ಆದರೆ ಆ ಕಣ್ಣು ಮಾತ್ರ ಕಾಣುತ್ತಿರುವ ರೂಪದಿಂದ ಅವತುಕೊಳ್ಳುತ್ತಿರುವ ಯಾವುದೋ ರೂಪವನ್ನು ಕಾಣಬೇಕೆಂದು ಅವಣಿಸುತ್ತಿರುವಂತಿದೆ ಕಿವಿಯು ಕೇಳುವುದುಂಟು ಆದರೆ ಕೇಳಿದ ಸದ್ಯನ ಆ ಕೊನೆ ಈ ಕೊನೆಯನ್ನು ಹುಡುಕುವುದರಲ್ಲಿ ಕುತೂಹಲ ಹೆಚ್ಚು ಶ್ವಾಸ ಶ್ವಾಸ ಮಾಡುತ್ತಿರುವುದುಂಟು ಶ್ವಾಸದ ಕೊನೆಯ ಮೊದಲು ಹಿಂದಿರುವ ಇನ್ನೂ ಯಾವುದೋ ಒಂದನ್ನು ಧ್ಯಾನಗೋಚರ ಮಾಡಿಕೊಳ್ಳುವ ಪ್ರಯತ್ನ ಬಲವಾಗಿದೆ ಹೀಗೆ ಪ್ರಪಂಚಿತ್ರವನ್ನು ಪರಿಭಾವಿಸುತ್ತ ನರ್ಮದಾ ತೀರಕ್ಕೆ ಬಂದರು ಅಲ್ಲಿ ಉತ್ತರ ದಕ್ಷಿಣ ದೇಶಗಳಿಗೆ ನಡುವೆ ದೇವತೆಗಳು ಹಾಕಿರುವ ಗೋಡೆಯೋ ಎಂಬಂತೆ ವಿಶಾಲವಾಗಿ ಎತ್ತರವಾಗಿರುವ ಆ ವಿಂಧೆ ಪರ್ವತದ ಸಾರವು ಕೆಳಗೆ ಇಳಿದು ಬರುತ್ತಿರುವುದೋ ಎಂಬುವಂತಿರುವ ಆ ನರ್ಮದೆಯ ತೀರದಲ್ಲಿ ಅಶುಭವನ್ನು ರಚಿಸಿ ನಿಂತರು ವಸಿಷ್ಠರು ಬಂದು ಬಂದು ಹೋಗುವವರೆಗೂ ಅವರಿಗೆ ಶಿಷ್ಯ ಪರಿಗ್ರಹ ಮಾಡುವುದು ಇಷ್ಟವಿರಲಿಲ್ಲ ಆದರೆ ಗಾಯತ್ರಿ ದೇವಿಯ ಅನುಗ್ರಹದಿಂದ ಲಭಿಸಿರುವ ಮಂತ್ರರಾಜನನ್ನು ಪ್ರಯೋಗ ಮಾಡಿ ನೋಡಬೇಕು ಬೇಕಾದದು ಒಂದು ಕೆಲಸ ಉಳಿದಿದೆ ಆದ್ದರಿಂದ ಮಿತವಾಗಿ ಶಿಷ್ಯ ಪರಿಗ್ರಹ ಮಾಡಿ ಅವರನ್ನು ಪ್ರಯೋಗ ಸಿದ್ದರನ್ನಾಗಿ ಮಾಡಬೇಕೆಂದು ಸಣ್ಣ ಸಂಕಲ್ಪ ಇತರರು ಸಂಕಲ್ಪವನ್ನು ಮಾಡಿ ಸಾಧನಗಳನ್ನು ಹಂಚಿಕೊಂಡು ಕಾರ್ಯಗಳನ್ನು ಸಾಧಿಸಬೇಕು ಮಹನೀಯರಿಗೆ ಆಗಬೇಕಾದ ಕಾರ್ಯಗಳ ಬೀಜಗಳಾಗಿ ಕಾರ್ಯಗಳ ಬೀಜಗಳಾಗಿ ಸಂಕಲ್ಪಗಳು ಬಂದು ಅವಕ್ಕೆ ಬೇಕಾದ ಸಾಧನಗಳೆಲ್ಲ ತಾವಾಗಿ ಒದಗಿ ಒದಗಿಸಿ ಅಲ್ಪ ಪ್ರಯತ್ನದಿಂದ ಮಹತ್ತರವಾದ ಫಲವಾಗುವುದು ಭಗವಾನರ ಸಂಕಲ್ಪವು ಹಾಗೆಯೇ ಆಯಿತು ಹಾಗೆಯೇ ಆಯಿತು ವರ್ಣ ಚತುಷ್ಟಯದವರು ಬಂದು ಸೇರಿದರು ಎಲ್ಲರಿಗೂ ಉಪದೇಶವಾಯಿತು ವಿಶ್ವಾಮಿತ್ರ ಬಾಯಿಂದ ಮಂತ್ರ ಹೊರಡುತ್ತಿದ್ದ ಹಾಗೆಯೇ ಅದು ಶಿಷ್ಯ ಕರ್ಣಕುಹರವನ್ನು ಸೇರುತ್ತಿದ್ದ ಹಾಗೆಯೇ ಯಾವುದೋ ಒಂದು ತೇಜೋರಾಶಿಯು ಮುನ್ನುಗ್ಗಿ ರಾಜನು ಹೊರಡುವುದಕ್ಕಿಂತ ಮುಂಚೆ ಹೊರಟ ರಾಜಪರಿವಾರವು ಮುಂದಿನ ಶಿಬಿರದವರೆಗೂ ಹಾದಿಯನ್ನೆಲ್ಲ ಸರಿಮಾಡಿ ರಾಜಮಾರ್ಗವನ್ನು ಮಾಡುವಂತೆ ದೇಹದಲ್ಲಿ ನಾಡಿನಾಡಿಯಲ್ಲಿರುವ ಮಲವನ್ನು ನಿರ್ಮೂಲನೆ ಮಾಡಿ ತಾನು ರೂಢ ಮೂಲವಾಗಿ ತುಂಬುತ್ತದೆ ಮಂತ್ರೋಪದೇಶವಾಗುತ್ತಿದ್ದ ಹಾಗೆಯೇ ಆಪ ಜ್ಯೋತಿಯ ದರ್ಶನವಾಗಿ ದೇಹಾದ್ಯಂತವೂ ಪ್ರಾಣವ್ಯೂಹ ಆಗುತ್ತದೆ ಮನಸು ಏಕಾಗ್ರವಾಗುತ್ತದೆ ಇಂದ್ರಿಯಗಳ ಸ್ವಾತಂತ್ರ್ಯವು ತಪ್ಪಿ ಅವು ಅವುಗಳಲ್ಲಿದ್ದ ಚಾಂಚಲ್ಯೂ ಹುಡುಗರು ತಿಂಗಳು ಮಾವಿನ ಹಣ್ಣಿನಲ್ಲಿ ಆಗುವಂತೆ ನಿಶೇಷವಾಗುತ್ತದೆ ಚಂಚಲವಾದ ಇಂದ್ರಿಯಗಳ ಕಾಟವು ಅಳಿದು ಮನವು ನಿರ್ಮೂಲ ನಿರ್ಮೂಲವಾಗುತ್ತದೆ ಮನಸ್ಸಿನ ಕೋಟಲೆಯು ತಪ್ಪಿ ಬುದ್ಧಿಯು ನಿರ್ಮಲವಾಗುತ್ತದೆ ನಿರ್ಮಲವಾದ ಬುದ್ಧಿಯು ಜ್ಯೋತಿಯನ್ನು ಸಮಗ್ರವಾಗಿ ಕಂಡಂತೆ ಆಗಿ ಸಮಾಧಿಗೆ ಏರುತ್ತದೆ ಭಗವಾನರು ಈಗ ಸದ್ಯದಲ್ಲಿ ಹನ್ನೆರಡು ಜನ ಶಿಷ್ಯರನ್ನು ಮಾತಾ ತೆಗೆದುಕೊಂಡಿದ್ದಾರೆ ಅವರಷ್ಟು ಜನವು ಪ್ರಜಾಪ್ರತಾಪತ್ಯ ವ್ರತ ಮಾಡುತ್ತಿದ್ದಾರೆ ಆಹಾರ ನಿಯಮದಿಂದ ಸ್ತೂಲ ದೇಹವು ಶುದ್ಧವಾಗಿ ಆಚಾರ ನಿಯಮದ ಆಚಾರ ನಿಯಮದಿಂದ ಸೂಕ್ಷ್ಮ ದೇಹವೂ ಶುದ್ಧವಾಗುತ್ತಿದೆ ಜ್ಯೋತಿಯು ಸಮಗ್ರವಾಗಿ ಕಾಣುತ್ತಿದೆ ಆದರೂ ಅಲ್ಲೊಂದು ಏನೋ ಇನ್ನೊಂದು ಕಪ್ಪು ಇದೆ ಇದಿಷ್ಟು ಅವರು ನೋಡುತ್ತಾರೆ ವ್ರತವು ಒಂದು ಆಯನ ಈಗ ಈ ಶಿಷ್ಯರಿಗೆ ಆಗಾಗ ದೇವತಾ ದರ್ಶನವಾಗುತ್ತದೆ ಆದರೆ ಅದನ್ನು ಪೂರ್ಣವಾಗಿ ಸಾಂಗವಾಗಿ ಆಗುತ್ತಿಲ್ಲ ಇನ್ನೂ ಒಂದು ಆಯನವಾಯಿತು ಶಿಷ್ಯರೆಲ್ಲರೂ ತೇಜಸ್ವಿಗಳಾಗಿದ್ದಾರೆ ಈಗ ಅವರಿಗೆ ದೇವತಾ ದರ್ಶನವಾಗುತ್ತದೆ ಒಂದು ದಿನ ಆಚಾರ್ಯರು ಒಂದು ಗಿಡದ ಬುಡದಲ್ಲಿ ಏನೋ ಧಾನ್ಯ ಏನೋ ಧ್ಯಾನದಲ್ಲಿದ್ದಾರೆ ಶಿಷ್ಯನಪ್ಪನ ಬಂದು ನಮಸ್ಕಾರ ಮಾಡಿ ಕೊಂಚ ದೂರದಲ್ಲಿ ವಚನ ನಿರೀಕ್ಷೆಯಲ್ಲಿ ನಿಂತಿದ್ದಾನೆ ಭಗವಾನರು ಏನಪ್ಪ ಎಂದರು ಏನೋ ಹೇಳಬೇಕು ಎಂದಿದ್ದಾನೆ ನಾಚುಗೆ ಭಗವಾನರುತ್ತಿರಕ್ಕೆ ಕರೆದು ಗುಳ್ಳೊರಿಸಿಕೊಂಡು ಏನೋ ಹೇಳು ಎಂದರು ಅವನು ಬಂದಿರುವುದು ಏತಕ್ಕೆ ಎಂಬುದು ಅವರಿಗೆ ತಿಳಿಯಿತು ಆದರೂ ಅವನು ಮುಖದಿಂದಲೇ ಕೇಳಬೇಕೆಂದು ಏನು ಹೇಳು ಎಂದರು ಶಿಷ್ಯನು ಹೇಳಿದನು ಇವತ್ತು ಸೂರ್ಯೋದಯದ ವೇಳೆಗೆ ಸರಿಯಾಗಿ ದೇವಿಯ ದರ್ಶನವಾಯಿತು ಪ್ರಾತಃ ಸೂರ್ಯನ ತೇಜಸ್ಸಿನಲ್ಲ ಕಡೆದು ಮಾಡಿರುವಂತೆ ಇರುವ ಮೂರ್ತಿಯಂದು ಕೆಂಪು ಕಮಲದ ಮೇಲೆ ಪದ್ಮಾಸನದಲ್ಲಿ ಕುಳಿತಿದ್ದಾರೆ ಒಂದು ಕಾಲು ಜೋತು ಬಿದ್ದು ಸಣ್ಣಗೆ ಅಲೆಯುತ್ತಿರುವ ನೀರನ್ನು ಮುಟ್ಟಬೇಕೆಂದು ನೀಡಿರುವಂತಿದೆ ಆ ತಾಯಿಯು ನೋಡಿ ಸಣ್ಣಗೆ ನಕ್ಕಳು ಆಗ ಆ ಕಗುವಿನಿಂದಲೋ ನನ್ನ ಹೃದಯದಿಂದಲೋ ಒಂದು ಜ್ಯೋತಿಯು ಓಡದು ಮೂಡಿತು ಆ ಜ್ಯೋತಿಯು ಈ ಕೊನೆಯಲ್ಲಿ ಒಂದು ಮುದ್ದಾದ ಚಿನ್ನದ ಗರಿಗಳು ಹಂಸವೊಂದು ಆಟವಾಡುತ್ತಿತ್ತು ಇನ್ನೊಂದು ಕ್ಷಣದೊಳಗಾಗಿ ಆ ಚಿಕ್ಕ ಹಂಸೆಯು ಬಿಟ್ಟು ಹಿಂತಿರುಗಿ ನೋಡಿತು ಆ ಜ್ಯೋತಿಯು ಆ ಕೊನೆಯಲ್ಲಿ ಒಂದು ದೊಡ್ಡ ಹಂಸ ಅದು ಬರಬರುತ್ತಾ ಬೆಳೆಯಿತು ಬೆಳೆದು ಬೆಳೆದು ಭೂಮಿಯಾಕಾಶವಲ್ಲ ತುಂಬಿ ಹೋಯಿತು ಈ ಸಣ್ಣ ಹಂಸೆಯು ಆ ದೊಡ್ಡ ಹಂಸೆಯಲ್ಲಿ ಸೇರಿ ಚಿತ್ತದ ಹಂಸೆಯಂತೆ ನಿಶ್ಚಲವಾಯಿತು ಭಗವಾನರು ನಡು ನಡುವೆ ಹೂಂ ಹ್ ಎಂದು ಕೇಳುತ್ತಿದ್ದವರು ಎದ್ದು ಕುಳಿತರು ಶಿಷ್ಯನ ಮುಖದಿಂದ ಆನಂದದ ಮುಖವನ್ನು ಆನಂದದಿಂದ ನೋಡಿ ಅವನು ಹೇಳಿದು ಹೇಳಿರುವುದಲ್ಲ ಅಜಯ ಎಂಬುದನ್ನು ಕಂಡು ಇನ್ನೂ ಆನಂದ ಒಂದು ಗಳಿಗೆ ಹಾಗೆಯೇ ನೋಡುತ್ತಿದ್ದು ಈಗ ಏನು ಕಾಣುತ್ತಿದ್ದೆ ಎಂದರು ಈಗ ಕಣ್ಣಿಗೆ ಏನೇ ಕಂಡರೂ ಆ ದೊಡ್ಡ ಹಂಸೆಯಲ್ಲಿ ಅಡಗಿ ಕುಳಿತಿರುವ ಸಣ್ಣ ಹಂಸೆಯ ನೆನಪಾಗುತ್ತದೆ ಕಂಡರು ಒಂದು ಗಳಿಗೆ ಕಾಣದಾಗಿ ಮತ್ತೆ ಕಾಣುತ್ತದೆ ನೋಡು ಹೊರಗಿನದು ದೃಶ್ಯ ಅದನ್ನು ಕಾಣುವ ನೀನು ದೃಕ್ ನೀವಿಬ್ಬರೂ ಒಬ್ಬರನ್ನೊಬ್ಬರು ಸಂದಿಸಿದಾಗ ನಡೆಯುವ ಕಾರ್ಯದರ್ಶನ ಇದನ್ನು ಮನಸ್ಸಿನಲ್ಲಿ ಧರಿಸಿಕೊಂಡು ಕಂಡದು ಕಾಣದಾಗಿ ಮತ್ತೆ ಕಾಣುವುದರ ಅರ್ಥವೇನು ನೋಡು ಭಗವಾನ್ ದೃಕ್ ದೃಶ್ಯವನ್ನು ದರ್ಶನ ಮಾಡಿದಾಗ ದರ್ಶನವು ತಾನೇ ತಾನಾಗಿ ಈ ಕೊನೆಯುದ್ದಕ್ಕೂ ಆ ಕೊನೆಯ ದೃಶ್ಯವು ಇಲ್ಲದಾಗುವುದು ಮತ್ತೆ ದರ್ಶನವು ಮರೆಯಾಗಿ ದೃಕ್ ದೃಶ್ಯಗಳು ಕಾಣುವುದು ಭಗವಾನ್ ಪರಮಾನಂದವಾಯಿತು ವತ್ಸಾ ಕೃತಾರ್ಥನಾದೆ ವೇದಕ್ಕೆ ಅಧಿಕಾರಿಯಾದೆ ಸರ್ವ ದೇವತೆಗಳು ಬಂದು ನಿನ್ನ ದೇಹದಲ್ಲಿರುವ ಯೋಗ್ಯನಾದೆ ನಾನು ಮತ್ತೆ ಹೇಳುವವರೆಗೂ ಈ ವಿಷಯವನ್ನು ರಹಸ್ಯವಾಗಿಟ್ಟರು ಎಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟರು ಅವರ ಆನಂದಕ್ಕೆ ಮೇರೇ ಇಲ್ಲ ಬ್ರಹ್ಮರ್ಷಿಗಳೇ ಅಪನೆಯೂ ನೆರವೇರಿತು ವಿಶ್ವವನ್ನೇ ಆಲಿವನ್ನಾಗಿ ಮಾಡುವ ಸಾಧನವೂ ಸಿದ್ಧವಾಯಿತು ಬ್ರಹ್ಮಿ ಮಂಡಲಕ್ಕೆ ಅದು ನೊಪ್ಪಿದರೆ ತಾವು ಕೃತಾರ್ಥರಾದ ಹಾಗಾಯಿತು ಎಂಬ ಆನಂದದಲ್ಲಿ ಕುಳಿತಿದ್ದ ಕಡೆಯೇ ಸಂಜೆ ಸಂಜೆ ಆದುದನ್ನು ಕಂಡರು